I G Ma Nu Ramathjana ಿಕ್ಷಾ ಉಪರಿತಿ ಶ್ರದ್ಧಾ ಸಮಾಧಾನ ಇಂಥ ಸದ್ಗುಣಗಳೆಲ್ಲ ಸೇರಿದ ಬಳಿಕ ನೀ ಭಗವಂತನ ಧ್ಯಾನದಲ್ಲಿ ತೊಡಗುವಂತ ಧ್ಯಾನದಲ್ಲಿ ಎರಡು ವಿಧವನ್ನು ಹೇಳುತ್ತಾರೆ ಶ್ರೀಮನ್ ಮಧ್ವಾಚಾರ್ಯ ಗೀತಾ ತಾತ್ಪರ್ಯದಲ್ಲಿ ಅಸಂಪ್ರಜ್ಞಾ ಸಂಪ್ರಜ್ಞಾತ್ ಅಂತ ಎರಡು ವಿಧ ಅಸಂಪ್ರಜ್ಞಾತ್ ಧ್ಯಾನ ಅಖಂಡ ಸ್ಮೃತಿರೂಪಧಾರಣ ಧ್ಯಾನ ಅಂದರೆ ಮೂರ್ಛೆ ಅಲ್ಲ ಧ್ಯಾನ ಬಾಹ್ಯ ಲೋಕಗಳ ವಿಸ್ಮೃತಿ ಉಂಟಾಗಿ ಭಗವಂತನಲ್ಲಿ ಸಂಪೂರ್ಣ ರಥರಾಗೋಣ ಅಸಂಪ್ರಜ್ಞಾತ ಸ್ಥಿತಿಯ ಧ್ಯಾನದಲ್ಲಿ ಕುಳಿತಿದ್ದಾಗ ಅವನ ಕಿವಿಯ ಬಳಿಯಲ್ಲಿ ಬೇರಿತಾಡನಾದಿಗಳು ಮಾಡಿದರೂ ಕೂಡ ಅದವನಿಗೆ ಕೇಳಿಸೋದಿಲ್ಲ ಇಂಥ ಧ್ಯಾನವನ್ನು ಸ್ಥಿತ ಅಂತ ಗೀತೆಯಲ್ಲಿ ಪರಮಾತ್ಮ ಕರೆದಿದ್ದಾನೆ ಪ್ರಜಹಾತಿ ಪ್ರಜಾತಿ ಯಾಕನ್ನೇವಾಷ್ಟು ಪ್ರಜಹಾತಿ ಯದಾ ಕಾನ್ ಮನಸ್ಸಿನ ಎಲ್ಲ ಕುತ್ಸಿತ ಕಾಮಗಳು ಜಹಾತಿ ಅಂದರೆ ಬಿಡಲ್ಪಡುವುದು ಅಥವಾ ಸುಡಲ್ಪಡುವುದು ಪ್ರಜಾತಿ ಅಂದರೆ ಪ್ರಕೃಷ್ಟವಾಗಿ ಒಂದಿಷ್ಟು ಲೇಷವೂ ಉಳಿಯಬಾರದು ಅವನಲ್ಲಿ ಹಾಗೆ ಎಲ್ಲ ಮನಸ್ಸಿನ ಕಾಮನೆಗಳು ನಾಶವಾದ ಬಳಿಕ ಪ್ರಜಾತಿ ಯದಾ ಕಾಮಾಂ. ಈ ಮಾತಿಗೆ ಬಹಳ ಮಹತ್ವ ನಮ್ಮಲ್ಲಿ ಭೋಗಶಕ್ತಿ ಕುಗ್ಗಿದರೂ ಭೋಗದ ಆಸಕ್ತಿ ಕುಗ್ಗುವುದಿಲ್ಲ ಆಸಕ್ತಿ ಎಲ್ಲಿ ಇರುತ್ತದೋ ಅಲ್ಲಿ ಈತನಕ್ಕೆ ಭಗವತ್ ಚಿಂತನೆಯನ್ನು ಮಾಡಲಿಕ್ಕಾಗೋದೇ ನಾವ್ ದೃಷ್ಟಾಂತ ಏನು ತಿಳ್ಕೊಳ್ಬಹುದು ಮಕ್ಕಳು ಮನೆಯಲ್ಲಿ ಬಹಳ ಗದ್ದಲ ಮಾಡ್ತಾವೆ ಗಲಾಟೆ ಮಾಡ್ತಾವೆ ಅಂತ ಅಜ್ಜಿ ಮಕ್ಕಳಿಗೊಂದಷ್ಟು ಚಕ್ಕುಲಿ ಮಾಡಿ ಕೊಟ್ಟು ಸುಮ್ಮನೆ ಚಕ್ಕುಲಿ ತಿಂತ ಕೂತಿರ್ಬೇಕು ಅದೆಂಥ ಚಕ್ಕುಲಿ ಅಂದ್ರೆ ಈ ಮನೆಯಲ್ಲಿ ಚಕ್ಕುಲಿ ಕಡಿದ್ರೆ ಪಕ್ಕದ ಮನವಿಯವರಿಗೆ ಎಚ್ಚರ ಆಗ್ಬೇಕು ಅಂಥ ಚಕ್ಕುಲಿ ಮಾಡಿ ಹಾಕಿಟ್ಟಾಳೆ ಮಕ್ಕಳು ಆ ಚಕ್ಕುಲಿ ತಿಂತ ತಿಂತ ಅಜ್ಜಿ ನತ್ರ ಹಲ್ಲು ಬಿದ್ದು ಹೋದ ಅಜ್ಜ ನಿಂಗೆ ಚಕುಲಿ ಬೇಕೇನು ಅಂತ ಕೇಳ್ತ ಮುದುಕ ಹೇಳಿದ ನಂಗೆ ಜಗದ್ ತಿನ್ಲಿಕ್ಕೆ ಆಗ್ತದೇನೋ ಹೋಗು ಅಜ್ಜಿ ಹತ್ರ ಹೇಳು ಒಂದು ಇಪ್ಪತ್ತು ಚಕುಲಿ ಪುಡಿ ಮಾಡ್ಕೊಂಡು ಬರ್ಲಿಕ್ಕೆ ಹೇಳು ಅಂತ ಮುದುಕ ಜಗಿದು ತಿನ್ನುವ ಭೋಗಶಕ್ತಿ ಇಲ್ಲ ಪುಡಿ ಮಾಡಿ ತಂದು ಕೊಟ್ರೆ ಇಪ್ಪತ್ತು ತಿನ್ನಬೇಕು ಎಂಬ ಆಸಕ್ತಿ ಉಂಟು ಹಾಗೆ ಪರಮಾತ್ಮ ಹೇಳ್ತಾನೆ ಅನ್ನ ತ್ಯಜಿಸಿ ದೇಹವನ್ನ ದೇಹವನ್ನು ಕ್ಲೇಶಭಾಜನವಾಗಿಸಿಕೊಂಡು ಭೋಗಶಕ್ತಿಯನ್ನೇ ಕುಗ್ಗಿಸಿಕೊಂಡು ಬಿಟ್ರೆ ಅದು ವೈರಾಗಿ ಅಲ್ಲವೇ ಅಂದ್ರಾಗ ಅಲ್ಲ ಅಂದ ಪರಮಾತ್ಮ ಭೋಗಶಕ್ತಿ ಕುಗ್ಗಬಹುದು ಭೋಗದ ಆಸಕ್ತಿ ಮನಸ್ಸಲ್ಲಿ ತುಂಬಿರುತ್ತದೆ ಆ ಆಸಕ್ತಿ ಹೋಗಬೇಕಾದರೆ ಪ್ರಜಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಕಾಮ ಅಂದರೆ ಕಾಮಾದಿಗಳು ಅಂತ ಬರೆಯ ಕಾಮ ಅಂದರೆ ಇಚ್ಛೆ ಆಸೆ ಅದು ಮಾತ್ರ ಅಲ್ಲ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ ಇವೆಲ್ಲವೂ ಕೂಡ ಪ್ರಜಹಾತಿ ಸಂಪೂರ್ಣವಾಗಿ ನಾಶವಾದ ಆತ್ಮನ್ನೇವ ಆತ್ಮ ಅತುಷ್ಟ ಇಲ್ಲಿ ಆತ್ಮ ದೇಹಕ್ಕೂ ಹೇಳಲ್ಪಟ್ಟಿದೆ ಮನಸ್ಸಿಗೂ ಹೇಳಲ್ಪಟ್ಟಿದೆ ಜೀವನಿಗೂ ಹೇಳಲ್ಪಟ್ಟಿದೆ ಪರಮಾತ್ಮನಿಗೂ ಹೇಳಲ್ಪಟ್ಟಿದೆ ಆ ಜೀವನು ಆತ್ಮನ್ನೇವಾತ್ಮನಾತೃಷ್ಟ ತನ್ನೆಲ್ಲ ಇರತಕ್ಕಂಥ ಪರಮಾತ್ಮನನ್ನು ಸಾಕ್ಷಾತ್ ಮಾಡಿಕೊಂಡು ಅಲ್ಲಿ ರಮಾಣನಾಗ್ತಾನಾದ್ರಿಂದ ಅಂಥ ಸ್ಥಿತಿ ನಿನಗೆ ಬರಲಿ ಅಂತ ಅದಕ್ಕಾಗಿ ಸಾಧನೆ ಮಾಡು ಈಗ ಮಾಡು ರಾಮಧ್ಯಾನ ಎಲ್ರಿಗೂ ಸಾಧ್ಯ ಅಲ್ಲವಲ್ಲ ಇದು ಅದಕ್ಕಾಗಿ ಚರಣ ಎರಡನೇ ಚರಣರು ಹೇಳ್ತಾರೆ ಮೂಕನಂತಿರಬೇಕು ಮುಖರು ಮೌನವಾಗಿದ್ದಾರೆ ನೀನು ಮೂಕನಂತಾಗಬೇಡ ನಿನ್ನ ಮಾಡಲಿಕ್ಕಾಗದಿದ್ದರೆ ಭಗವಂತನ ನಾಮವನ್ನು ಹೇಳು ಭಗವದ್ಭಜನೆ ಹೇಳು ನಾಮ ಸಂಕೀರ್ತನನ್ನು ಮಾಡ್ತಾ ಇರು ಆ ನಾಮೇ ರುಚಿ ಜೀವೇ ದಯಾ ವೈಷ್ಣವ ಸೇವನೆ ಆ ಭಗವಂತನ ನಾಮದಲ್ಲಿ ಅಭಿರುಚಿ ನನಗು ಸತ್ಸಂಗ ಬೇಕನ್ನಿಸ್ತದ ನಿನಗೆ ಆ ಸತ್ಸಂಗದಿಂದ ಚಿತ್ ಸುಖದ ಕಡೆಗೆ ನಾನು ಭಾವಿಸ್ತಾ ಇದ್ದೀ ಅದಕ್ಕಾಗಿ ಈಗ ಮಾಡು ನಾಮರ್ಥ್ಯ ನಾವು ಅದನ್ನು ಅಲ್ಲಗಳಿಲ್ಲ ಲೌಕಿಕ ನಾವು ಹೇಳ್ತೇವೆ ನಾವು ಈಗ ಮಾಡೋದಿಲ್ಲ ಆಗ ಮಾಡ್ತೇವೆ ಹಾಗ ಅಂದರೆ ಆವಾಗ ಆಧುನಿಕ ಭಾಷೆಯಲ್ಲಿ ಹೇಳುವುದ್ದರೆ ನಾನು ವಿಶ್ರಾಂತರಾದ ಮೇಲೆ ರಿಟೈರ್ಡ್ ಆದಮೇಲೆ ನನಗೆ ಆಗೇನು ಕೆಲಸ ಇರೋದಿಲ್ಲ ಆಗ ಭಕ್ತಿ ಭಜನೆ ಸತ್ಸಂಗ ಎಲ್ಲ ಆಗ ಮಾಡ್ತೇವೆ ಹಾಗಾದರೆ ಭಕ್ತಿ ಭಜನೆ ಸತ್ಸಂಗ ಮಾಡೋದು ಯಾರು ಎನ್ನು ಕೆಲಸ ಇಲ್ಲ ಈಗ ಅದ್ರಲ್ಲಿ ಇನ್ನೂ ಪ್ರಗತಿಯಾಗಿದೆ ನಾವು ವಿಶ್ರಾಂತನಾದ ಮೇಲೂ ಮಾಡಬೇಕು ಅಂತಿಲ್ಲ ರೀತಿಯಲ್ಲಿ ಪರಮಾತ್ಮ ಹೇಳಿದ್ದಾನೆ ಅಂತಕಾಲೇ ಕ್ಷಮಾಮೇವಸ್ಮರನ್ ಮುಕ್ತ ಯಾರು ಅಂತ್ಯಕಾಲ ನಂಗೆ ಚಿಂತೆ ಮಾಡ್ತಾರೋ ಅವರು ನನ್ನನ್ನೇ ಬಂದು ಸೇರ್ತಾರೆ ಅಂತ ಹೇಳಿದ್ದಾನಾದ್ದರಿಂದ ಈಗೇನು ಅವಸರ ಇಲ್ಲ ಡಾಕ್ಟ್ರು ಬಂದು ಪರೀಕ್ಷೆ ಮಾಡಿ ಬದುಕೋದಿಲ್ಲ ಅಂತ ಹೇಳಿದ್ಮೇಲೆ ಭಜನೆ ಶುರು ಮಾಡಿದ್ರೆ ಸಾಕು ಅಂತ್ಯಕಾಲನಿಗೆ ಬರ್ತದೋ ನೋಡು ಆ ದುರಂತ ಚರಿತ್ರೆ ಚಿತ್ರ ದಾಸರಿಂತ ಕಾಲನದೂತ kan suvara chalige chalakonnun <laughs> yana getiduv ಮಾಡಲಿಕ್ಕಾಗದಿದ್ರೆ ಭಗವಂತನ ನಾಮ ಹೇಳು ಧ್ಯ ಧ್ಯಕನಂತಿರ್ತಾನೆ ಬಾಹ್ಯ ಪ್ರಜ್ಞೆನೂ ಇರುವುದಿಲ್ಲ ನೀನು ಹಾಕಿದ್ರೆ ಅಲ್ಲ ನನಗೆ ಧ್ಯಾನ ಯಾವಾಗ ಆಗುವುದಿಲ್ಲ ಆಗ ಪರಮಾತ್ಮ ನಾಮ ಸಂಕೀರ್ತನೆ ಹೇಳು ಅಂತ್ಯಕಾಲದಲ್ಲಿ ಉಂಟಾಗುವ ದುರಂತತೆಯನ್ನು ಹೇಳ್ತಾರೆ ಯಾರೂ ನೀನು ಸಂರಕ್ಷಣೆ ಮಾಡುವುದಿಲ್ಲ ಗಂಡ ಸತ್ತಾಗ ಹೆಂಡತಿ ಎದೆ ಪಡ್ಕೊಂಡು ನೋಡೋದು ಅವಳ ಮಾತಿನಲ್ಲಿ ಏನಿಡ್ತದೆ ಇನ್ನು ನನಗೆ ಯಾರ ಗತಿ ಅಂತ ಒಬ್ಬಿಡ್ತಾಳೆ ನಿನಗೆ ಯಾರ ಗತಿ ಅಂತ ಅವಳತ್ತದಲ್ಲ ನೀ ಹೋಗ್ತೀಯಲ್ಲ ನನಗೆ ಯಾರ ಗತಿ ಅಂತ ಅವಳು ಹತ್ತದ ಮಕ್ಕಳು ಹೇಳೋದಷ್ಟೇ ಅಪ್ಪ ನೀವು ಹೋದಿಯಲ್ಲ ನಮ್ಗೆ ಯಾರ ಗತಿ ಯಾರೊಬ್ಬರು ನಿನಗೆ ಸಹಾಯಕ್ಕೆ ಬರೋದಿಲ್ಲ ಕಾಲನ ದೂತರು ಕರೆಯುವಾಗ ಕಾಲು ಕೆಟ್ಟು ಬಿಡುವಾಗ ನಾಲಿಗೆ ಸೆಳಕೊಂಡು ಜ್ಞಾನಗೆಟ್ಟಿರುವಾಗ ನೀಲವರ್ಣನ ಧ್ಯಾನ ಬರುವುದೇ ಈಗ ಮಾಡೋರ ಅವರ್ಜನ ಶರೀರ ಮನಬುದ್ಧಿಗಳು ಸಾಮರ್ಥ್ಯ ಇರುವಾಗ ಲೌಕಿಕಕ್ಕಾಗಿ ಉಪಯೋಗ ಮಾಡುವುದರೊಳಗೆ ಸಣ್ಣ ಭಾಗ ಭಗವಂತನ ಕಡೆಗೆ ಕೊಡ್ತಾರೆ ಭಗವಂತನೇ ನಿನ್ನನ್ನು ಸೆಳಕೊಳ್ತಾರೆ ಎತ್ತರದ ಸ್ಥಳದಿಂದ ಒಬ್ಬ ವ್ಯಕ್ತಿಯನ್ನು ಸ್ವಲ್ಪ ನಾವು ದೂಡಿಬಿಟ್ಟರೆ ಸಾಕು ಕೆಳಗೆ ಬೀಳಲಿಕ್ಕೆ ಅವನು ನಾನು ಏನು ಮಾಡಬೇಕು ಅಂತಿಲ್ಲ ನಾವು ಗುರುತ್ವಾಕರ್ಷಣ ಶಕ್ತಿ ಒಂದು ಹೇಗೆ ಸೆಳೆಯುತ್ತದೋ ಭಗವಂತನಲ್ಲಿ ಪಂಚರಿ ಪ್ರವೇಶ ಮಾಡಿದರೆ ಸಾಕು ಆಮೇಲೆ ಅದೇ ನಿನ್ನನ್ನು ಸಳೆಕೊಂಡ್ರೆ ದಿವ್ಯ ಹಂತಕ್ಕೂ ಸಿಗ್ತಾಯಿತು ಅದಕ್ಕಾಗಿ ಊಕನಂತೆಬೇಡೆಯಲೋ ಮಾನವ ಈಗ ಮಾಡು ರಾಮರ್ಥ್ಯ ಆಗ ನಿನಗೆ ಭಗವತ್ ಚಿಂತನೆ ಸಾಧ್ಯವಲ್ಲ ಭಗವಾನ್ ವಲ್ಲಭಾಚಾರ್ಯ ಪುಷ್ಟಿ ಪಂಥ ಪ್ರವರ್ತಕರು ಹೇಳ್ತಾರೆ ಮರಣಕಾಲದಲ್ಲಿ ನಮ್ಮ ಕಣ್ಮುಂದೆ ಬರುವ ವಿಷಯ ಯಾವುದು ಅಂತ ಕೇಳಿದಾಗ ಅವರಂತಾರೆ ನಾವು ಜೀವನದಲ್ಲಿ ಮಾಡಿದ ಗುಪ್ತ ಪಾಪಗಳು ಯಾರಿ ಕಾಣಿಸ್ತಿದ್ದ ಹಾಗೆ ಸಮಾಜದಲ್ಲಿ ಸಂಭಾವಿತನಾಗಿದ್ದು ವೈಯಕ್ತಿಕವಾಗಿ ಏಕಾಂತದಲ್ಲಿ ಗುಪ್ತವಾಗಿ ಪಾಪಗಳನ್ನು ಮಾಡಿಡ್ತಾನಲ್ಲ ಮರಣಕಾಲದಲ್ಲಿ ಮುಚ್ಚಿಟ್ಟಂತಹ ಗುಪ್ತಿನ ಪಾಪಗಳು ಪಡಂಭೂತಗಳಾಗಿ ನನ್ನ ಕಣ್ಮುಂದಿಲ್ತಾನೆ ನಮ್ಮನ್ನು ಉಂಟು ಮಾಡಿದವನೇನು ಎಲ್ಲಿ ಬಿಟ್ಟರು ಆ ಪಾಪಕ್ಕೆ ತಿರು ಚಿಂತಿಸ್ತಾ ಚಿಂತಿಸ್ತಾ ಮತ್ತ ಇವನಲ್ಲಿ ದೈವಿ ಪ್ರಜ್ಞೆಯುಡ್ಲಿಕ್ಕೆ ಆಗೋದೇ ಇಲ್ಲ ಅದಕ್ಕಾಗಿ ಕಾಲನ ದೂತರು ಕರೆಯಾಗ ಕಾಲ್ಗಟ್ಟು ಕಣ್ಕಂಡ್ ಬಿಡುವಾಗ ಯಾರೂ ನಿನಗನು ಸಹಾಯ ಮಾಡುವುದಿಲ್ಲ ಅಳುವವರು ಯಾರೂ ನಿನಗಾಗಿ ಇಲ್ಲ ಸತ್ತ ಗಂಡನ ಶವವನ್ನಪ್ಪಿಕೊಂಡು ನಾನು ಅವ್ರನ್ನ ಹೇಗೆ ಬಿಟ್ಟಿರೋದು ಬಿಟ್ಟುಕೊಡೋದಿಲ್ಲ ಅಂತ ಅಳಿಯೋಕ್ಕೆ ಪ್ರಕಾರ ಊರಿನ ಜನಲಾ ಬಂದು ಬುದ್ಧಿ ಹೇಳಿದ್ವಿ ಜಡವಸ್ತು ಅದನ್ನ ಅಪ್ಪಿಕೊಂಡು ಏನು ಮಾಡ್ತೀವಿ ಹೇಳ್ಬೋದು ಬಿಡೋದಿಲ್ಲ ಆಗ ಅವಳು ಕೈ ಎಳೆದು ಶವವನ್ನು ಎತ್ತಿಕೊಂಡು ಹೋಗಿ ಕಟ್ಟಿ ಇದನ್ನು ಹೋಗುವಾಗ ಅವಳ ಭಾಷೆ ಬದಲಾಯಿತು ನೀವು ಹಣ ತಗೊಂಡು ಹೋಗೋದು ಹೋಗಿ ಆದರೆ ಆ ಜನಿವಾರಾದರೂ ನಮಗೆ ಹಿಂದಕ್ಕೆ ಕೊಡಿ ಜನಿವಾರು ಯಾಕೆ ಎಲ್ಲ ಬೀಗುದಕ್ಕೆ ಉಂಟು ಅದು ಹೋದ್ರೆ ಎಲ್ಲ ಹೋಯ್ತಲ್ಲ ಮನೆ ಬೀಗಕ್ಕೆಲ್ಲ ಅದರಲ್ಲೇ ಉಂಟು ಅವಳು ಅಪ್ಪಿಕೊಂಡು ಹಣವನ್ನೆಲ್ಲ ಬೀಗಿದ ಕೈ ಹಿ ಇದು ಏಕಪಕ್ಷೀಯವಲ್ಲ ಒಂದು ವೇಳೆ ಪ್ರೀತಿ ಹೆಂಡತಿ ಸತ್ತರೆ ಗಂಡ ಮಾಡುವುದು ಅಷ್ಟೇ ಅದನ್ನು ತುಕಾರಾಮ ಹೇಳುತ್ತಾರೆ ಎಷ್ಟು ಅನುಭವ ಬಂಧೋನಿ ಯಾದೇತಿ ಯಮಾಚೆಯ ಹಾತಿ ಎಲ್ಲೂ ಕೈ ತೊಳ್ಕೊಂಡು ಕೈ ಚೆಲ್ಲಿ ಸುಮ್ಮನೆ ಬಿದ್ದಿರ್ತಾರೆ ನೀ ಒದ್ದಾಡ್ತಾ ಇರ್ತಿ ಒದ್ದಾಡೋಕ್ಕಿಂತ ಸಾಯೋದು ಒಳ್ಳೆ ಹೆಂಡತಿ ಮರಣಾಸನ್ನ ಸ್ಥಿತಿಯಲ್ಲಿ ಇದ್ದಾಗ ಗಂಡ ತನ್ನವರನ್ನು ಕರೆದು ಹೇಳ್ತಾನೆ ಮೊನ್ನೆ ಮೊನ್ನೆ ಮಾಡಿಸಿರುವ ವಜ್ರದ ನೆಕ್ಲೆಸ್ ತೆಗೆದಿಡಿ ಮೂಗಿನ ಕಿವಿದೆ ತೆಗೆದಿಡಿ ಬಂಧೋನಿಯಾದೇತಿ ಯಮಾಚಿ ಆತಿ ಕಾಡೋನ ಘೇತಿ ಭೂಷಣ ಸರ್ವೆ ಎಲ್ಲ ಆಭರಣ ಕಿತ್ತುಕೊಳ್ಳುವ ಕಡೆಗೆ ಲಕ್ಷ ಕೊಟ್ಟಿರ್ತಾರೆ ಐಸಾಹ ಸಂಸಾರ ಕೈ ವಿಶ್ವಾಸ ಹೆಂಡತಿ ಮಕ್ಕಳಿಗೆ ಇದ್ದಾರೆ ನನಗೆ ಉದ್ಧಾರ ಆಗ್ತದೆ ಹೀಗೆ ಅಂತ ಈ ಕೀರ್ತನ ಎರಡನೇ ಚರಣದಲ್ಲಿ ಹೇಳ್ತಾರೆ ದಾಸ್ ಸತೀ ಸೂತರೆಂದೆಂಬ ಮತಿ ದೃಷ್ಟ ಸತೀಸೂತರೆಂದೆಂಬ ಸಂದಣಿಯಲ್ಲಿ ಸತತ ಲಕ್ಷ್ಮೀಪತಿಯ ಮುನೇನು ಪರಗತಿಗ ಸಹಾಯವ ಮಾಡಿಗ ಮಾಡ ಸತಿ ಸುತವೆಂದು ಸಂದಣಿಯಲಿ ಮತಿ ಭೃಷ್ಟನಾಗದೆ ಶರೀರ ಸಂಬಂಧಗಳಿಂದ ಆತ್ಮಕಲ್ಯಾಣವಾಗುವುದಿಲ್ಲ ಪುತ್ರ ಮಿತ್ರ ಕಳತ್ರ ಸರ್ವಗ ಮತ್ರಗಂ ನ ಪರತ್ರಗಂ ಶರೀರ ಸಂಬಂಧಗಳು ಶರೀರಕ್ಕಾದರೆ ಹೊರತು ನನ್ನ ಆತ್ಮೋದ್ಧಾರಕ್ಕೆ ಅವರಂದೇ ಸಹಾಯ ಆಗುವುದಿಲ್ಲ ಭಾರತ ಭಾಗವತ ಎಲ್ಲ ಪುರಾಣಗಳು ಓದಿದರೂ ಕೂಡ ಅದೆಲ್ಲದರ ಸಂಗ್ರಹ ಅರ್ಥ ಏನು ಶರೀರ ಸಂಬಂಧಗಳಿಂದ ಆತ್ಮಕಲ್ಯಾಣವಾಗುವುದಿಲ್ಲ ರಾಮಾಯಣ ಭಾರತ ಭಾಗವತ ಎಲ್ಲ ನೋಡಿ ನಾವು ಸಂಸಾರದಲ್ಲಿ ತಿಳಿಯುತ್ತೇವೆ ಮಗನಿಂದ ತಂದೆಗೆ ಸುಖ ತಂದೆಯಿಂದ ಮಗನಿಗೆ ಸುಖ ಗಂಡರಿಂದ ಹೆಂಡತಿಗೆ ಹೆಂಡತಿಯಿಂದ ಗಂಡನಿಗೆ ಅಣ್ಣನಿಂದ ತಮ್ಮನಿಗೆ ತಮ್ಮನಿಂದ ಅಣ್ಣನಿಗೆ ತಾಯಿಯಿಂದ ಮಗುವಿಗೆ ಮಗುವಿನಿಂದ ತಾಯಿಗೆ ಪರಸ್ಪರ ಸುಖ ಸಿಗಬಹುದೆಂಬುದಾಗಿ ಸೇರಿದ ಸಂಸಾರ ಕೂಡಿದ ಕುಟುಂಬ ಹೊಂದಿದ ಮಂದಿ ಜೊತೆಗಿರುತ್ತೇವೆ ಒಬ್ಬರಿಂದೊಬರಿಗೆ ಸುಖ ದೊರಕಿದೆ ಅನ್ನೋಕ್ಕೆ ಪ್ರಮಾಣವಿಲ್ಲ ಮಕ್ಕಳಿಂದ ತಂದೆಗೆ ಸುಖ ಅಂತ ಆಸೆ ಪಡೋಣ ರಾಮಾಯಣವೇ ಅಪವಾದವಾಗಿ ನಿಲ್ಲುತ್ತದೆ ದಶರಥನಿಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಮಂದಿ ಗಂಡು ಮಕ್ಕಳು ವಿಶೇಷತೋ ರಾಮ ಮುಖೇಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ ಆಸೀತು ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣದ ಕಥೆ ಹೇಳುವಾಗ ಹೇಳ್ತಾರೆ ನಿರೀಕ್ಷ ನಿತ್ಯಂ ಚತುರಾಕುಮಾರಾನ್ ಪಿತಾಮುಧ್ ಸಂತತಮಾಪಚೋಚ ರಾಮಲಕ್ಷ್ಮಣ ಭರತ ಶಕ್ತರು ನಾಲ್ಮ ನಾಲ್ಕು ಮಂದಿಯನ್ನು ನೋಡಿ ದಶರಥ ಆನಂದ ವಿಶೇಷತೋ ರಾಮ ಮುಖೇಂದು ಬಿಂಬಂ ಆ ರಾಮನನ್ನು ನೋಡ್ತಾ ಕೃತಕೃತ್ಯ ಆಸೀತ್ ನಾನೇನು ಅದು ಹೊಂದಿದೆ ಅಂತ ಸಂತೋಷಪಡ್ತಿದ್ದ ಅಂಥ ನಾಲ್ಕು ಮಂದಿ ಮಕ್ಕಳನ್ನು ಪಡೆದರೂ ಕೂಡ ಅದರ ರಾಮ ಸಾಕ್ಷಾತ್ ಪರಮಾತ್ಮ ನಾರಾಯಣವೇ ಆದರೂ ದಶರಥನ ಮರಣ ಕಾಲದಲ್ಲಿ ಒಬ್ಬ ಮಗನೂ ಬಳಿಯಲ್ಲಿರದೆ ಮ್ರಿಯಮಾಣ ಅನಾಥವತ್ ವಾಲ್ಮೀಕು ಹೇಳ್ತಾನೆ ಅವನ ಶವ ಅನಾಥವಾಗಿ ಬಿತ್ತು ಅಯೋಧ್ಯೆಯು ಅನಾಥವಾಯಿತು ರಾಜ ದಶರಥನ ಶವವೂ ಅನಾಥವಾಯಿತು ಅಂತ್ಯ ಸಂಸ್ಕಾರ ಕೊಡತಕ್ಕಂಥವನಿಲ್ಲ ರಾಮನಂಥ ಮಗನಿದ್ದಾಗಲೇ ತಂದೆಗೆ ಸುಖ ಇಲ್ಲ ಆದರೆ ಈ ಕಾಮಪುತ್ರ ನನಗೆ ಎಲ್ಲಿಂದ ಸುಖ ಕೊಡ್ತಾರೆ ಪದ್ಮನಾಭಾಯಂಬ ದೊಡ್ಡ ಪುತ್ರನಿರಲಾಗೆ ಲೌಕಿಕ ದಡ್ಡ ಪುತ್ರನಿಂದ ರಾಮಚಂದ್ರನೆಂಬ ದೊಡ್ಡ ಪುತ್ರನಿದ್ದಾಗಲೇ ದಶರಥನಿಗೆ ಸುಖವಾಗಲಿಲ್ಲ ಮತ್ತು ಲೌಕಿಕ ದಡ್ಡ ಪುತ್ರನ ನಿನಗೇನು ಕೊಟ್ಟ ಮಕ್ಕಳಿಂದ ತಂದೆಗೆ ಸುಖ ಅನ್ನೋದಕ್ಕೆ ರಾಮಾಯಣವೇ ಪ್ರಬಲ ಸಾಕ್ಷಿಯಾಗಿ ನಿಲ್ತದೆ ಒಬ್ಬರಿಂದೊಬ್ರಿಗೆ ಸುಖ ದೊರಕತಕ್ಕಂಥದ್ದಲ್ಲ ತಂದೆಯಿಂದ ಮಗನಿಗೆ ಸುಖ ಹೀಗಿಗ್ಗೋಣ ಪ್ರಹ್ಲಾದ ಚರಿತ್ರೆ ಕೇಳುತ್ತೇವೆ ಪಡೆದ ಪಿತನೇ ಅಗ್ನಿಕುಂಡಕ್ಕೆ ಸದಾ ಹಡೆದ ತಾಯಿ ಹಾಲಹವನ್ನಿಟ್ಟು ಭಗವಂತನೇ ಪ್ರಹ್ಲಾದರನ್ನು ಕಾಪಾಡಿದ ಗಂಡರಿಂದ ಹೆಂಡತಿಗೆ ಸುಖ ಹೆಂಡತಿಯಿಂದ ಗಂಡನಿಗೆ ಸುಖ ಹೀಗನ್ನೋಣ ಇದು ಅಪವಾದವಾಗ್ತದೆ ಶ್ರೀರಾಮಚಂದ್ರ ಮಾನವರಿಗೆ ಆದರ್ಶ ತೋರ್ಲಿಕ್ಕಾದ ಅವತಾರ ಹೆಂಡತಿಯನ್ನು ಕಳಕೊಂಡು ವನವನದಲ್ಲಿ ಸೀತಾದೇವಿಯ ಗುಣಗಾನ ಮಾಡ್ತಾ ಸತೀ ಧರ್ಮ ಪ್ರಧಾನರಾಗಿರತಕ್ಕಂಥ ಸೀತೆಯಂತನ್ನು ಬೆಳೆಯಲಿಟ್ಟುಕೊಳ್ಳಿಕ್ಕೆ ಅವನಿಗಾಗಲಿಲ್ಲ ಮರಳಿ ಪಡೆದರೂ ಕೂಡ ಲೋಕಾಪವಾದಕ್ಕಾಗಿ ಸೀತೆಯನ್ನು ಪರಿತ್ಯಜಿಸುತ್ತಾನೆ ಸೀತೆಯಂತಹ ಪರಮ ಪತಿವ್ರತೆಯಾದ ಹೆಂಡತಿ ಇದ್ದರೂ ರಾಮನಿಗೆ ಲೌಕಿಕವಾದಂತಹ ಸುಖಗಳು ದೊರಕಿದ್ದಕ್ಕೆ ಪ್ರಮಾಣವಿಲ್ಲ ಸೀತೆಯಂತಹ ಹೆಂಡತಿ ಇರುವಾಗಲೇ ಸುಖ ಇಲ್ಲ ಅಂದ ಬಳಿಕ ಯಾರಿಗಾದರೂ ಶೂರ್ಪನಕಿ ಅಂಥವಳು ಗಂಟು ಬಿದ್ದಿದ್ದಾಳೆ ಏನು ಸುಖ ಸಾಧ್ಯ ಹೆಂಡತಿಯಿಂದ ಗಂಡರಿಗೆ ಸುಖ ಪ್ರಮಾಣವಿಲ್ಲ ಗಂಡದಿಂದ ಹೆಂಡತಿ ಸುಖ ಅಂತ ಮಹಾಭಾರತ ಓದ್ತಾ ಇದ್ದೇನೆ ಪ್ರಚಂಡ ಪರಾಕ್ರಮಿಗಳಾದ ಪಾಂಡವರ ಇವರು ಕುಳಿತ ಸಭೆಯಲ್ಲಿ ದುರಾಗ್ರಹ ಪೀಡಿತನಾದ ದುರ್ಯೋಧನಿಂದ ಆಜ್ಞೆಯಂತೆ ದುಶ್ಯಾಸನನು ದ್ರೌಪದಿ ದೇವಿ ಹುಟ್ಟ ಸೀರೆಯನ್ನು ಹಿಡಿದರೆ ಅದೇ ಅಳೆಯುವಾಗ ಐದು ಮಂದಿ ಗಂಡರು ಅಲ್ಲೇ ಇದ್ರು ಹೆಂಡತಿಗೆ ಅಪಮಾನ ಆಗುವಾಗ ಈ ಗಂಡರು ಕಂಡರು ಅಷ್ಟೇ ಆಕೆ ಬೊಬ್ಬಿಟ್ಟು ಗೋವಿಂದ ದ್ವಾರಕಾ ಪರಮಾತ್ಮ ಅಕ್ಷಯ ವಸನ ದಾಸನಂತ ತಿಗಳೈವರುತ್ತರೆ ಸತಿಯ ಭಂಗಕ್ಕೆ ಭಂಗಕೆ ಗತಿಯು ನೀರೆ ಮನ್ಮಥ ಪಿತನಂದರೆ ಅತಿ ವೇಗ ದಿ ಬಂದು ಒದಗಿರೇ ಕೃಷ್ಣ ತಾರುಣ್ಯ ಸಿಂಧೂ ಪರಮಾತ್ಮ ಕಾಪಾಡಿದಂತಹ ದೃಷ್ಟಾಂತ ಭಾರತದಲ್ಲಿ ಬರ್ತದೆ ಮಗನಿಂದ ತಾಯಿಗೆ ಸುಖ ಅನ್ನೋಣ ಭಗವಾನ್ ಪರಶುರಾಮನ ಪಾಲನ ಪಾಲನೆ ಮಾಡಲಿಕ್ಕೆ ತಾಯಿಯಾದ ಏಣುಕೆಯ ಶಿರಚ್ಛೇದ ಮಾಡಿದ ಮರಳಿಯ ಮಾತೆಯನ್ನು ಪಡೆದ ತಂದೆಯಿಂದ ಪ್ರೀತಿಯಿಂದ ಆ ಬೇರೆ ಮಗನಿಂದ ತಾಯಿಗೆ ಸುಖ ಪ್ರಮಾಣವಿಲ್ಲ ತಾಯಿಯಿಂದ ಮಗುವಿಗೆ ಸುಖ ಐದು ವರ್ಷ ಪ್ರಾಯದ ಬಾಲಕ ಧ್ರುವನನ್ನ ತಪಸ್ಸಿಗಾಗಿ ತಾಯಿ ಕಾಡಿಗಟ್ಟಿದ್ಲು ಆ ಮಗುವನ್ನು ಒಬ್ರಿಂದೊಬ್ರಿಗೆ ಸುಖ ಅಂತಕ್ಕಂಥ ಪ್ರಮಾಣವಿಲ್ಲ ಅಣ್ಣನಿಂದ ತಮ್ಮನಿಗೆ ಸುಖ ಅನ್ನೋಣ ಅಣ್ಣನಾದ ರಾವಣನೇ ತಮ್ಮನಾದ ವಿಭೀಷಣದ್ದು ಹೊರಗೆ ಹಾಕಿದ ತಮ್ಮನಿಂದ ಅಣ್ಣನಿಗೆ ಸುಖ ಅನ್ನೋಣ ತಮ್ಮನಾದ ಸುಗ್ರೀವನೇ ಅಣ್ಣನಾದ ವಾಲೆಯನ್ನು ಕೊಲ್ಲಿಸಿದ ಶರೀರ ಸಂಬಂಧಿಗಳಿಂದ ಆತ್ಮ ಕಲ್ಯಾಣವಾಗುವುದಿಲ್ಲವಾದ್ರಿಂದಾಗಿ ಸತಿಸುತರೆಂಬ ಸಂದಣಿಯಲ್ಲಿ ಮತಿಭ್ರಷ್ಟನಾಗದೆ ಅದಕ್ಕಾಗಿ ಸತತ ಲಕ್ಷ್ಮೀಪತಿಯ ನೆನೆದು ಪರಗತಿಯ ಸಹಾಯವ ಮಾಡ ಈಗ ಮಾಡೋ ರಾಮ ಧ್ಯಾನ ಈಗ ಮಾಡೋ ರಾಮ ಧ್ಯಾಂತಿರಬೇಕು ಸುಲಭವಾಗ ಅದಾಗದಿದ್ರೆ ಮೂಕರಂತಿರಬೇಡ ಭಗವಂತನ ನಾಮವನ್ನು ಹೇಳು ಆ ನಾಮ ಬಳಿಕ ರೂಪ ಆ ಬಳಿಕವನ ಗುಣಗಳು ಹೀಗಿನಲ್ಲಿ ನಾಮಾಸಕ್ತಿ ರೂಪಾಸಕ್ತಿ ಗುಣಮಾಹಾತ್ಮಾಸಕ್ತಿಗಳು ಉಂಟಾಗ್ತಾವೆ ಬಳಿಕ ನಾಮ ರೂಪಗಳ ಭಗವಂತನ ದಿವ್ಯ ದರ್ಶನದ ಮಹಾಫಲ ನಿನ್ನ ಅಂತಃಕರಣದಲ್ಲಿ ಗೋಚರವಾಗ್ತದೆ ಆಗ ನೀನು ಹಿತಕೃತ್ಯನಾದಿ ಎಂಬುದಾಗಿ ಆ ರುಚಿ ದೊರಕಿದ ಬಳಿಕ ಪ್ರಾಪಂಚಿಕವಾದ ಎಲ್ಲ ವಸ್ತುಗಳನ್ನ ನೀನು ಬಿಡೋದಲ್ಲ ಅದೇ ನೀನು ನನ್ನ ಬಿಟ್ಟು ಹೋಗ್ತೀನಿ ಅಂತಹ ದೈವಿ ಪ್ರಜ್ಞೆ ರೂಪ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಈಗ ಮಾಡು ರಾಮ ಧ್ಯಾನ ಭಗವಂತನ ನಾಮ ಹೇಳು ನಾಮ ರೂಪಾದಿಗಳಿಂದ ಮುಂದೆ ನಿನಗೆ ಧ್ಯಾನ ಸಿದ್ಧಿಸುತ್ತದೆ ಅಧ್ಯಾತ್ಮದಲ್ಲಿ ಪ್ರೀತಿ ಒಲವು ಬರಬೇಕಾದರೆ ಬಹೂನಾಂ ಜನ್ಮನಾ ಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸು ದುರ್ಲಭ ಭಗವಂತ ಹೇಳ್ತಾನೆ ಗೀತೆಯಲ್ಲಿ ಬಹಳ ಜನ್ಮದಲ್ಲಿ ಸಾಧನೆ ಮಾಡಿ ಮಾಡಿ ಯಾವುದೋ ಒಂದು ಜನ್ಮದಲ್ಲಿ ಅವನಿಗೆ ಸಿದ್ಧಿಯಾಗ್ತಾನೆ ಇಂಥವರು ದುರ್ಲಭರು ಅಂತಾರೆ ಪುರಂದ್ರದಾಸಿದರು ದಾಸನಾಗುವದಕ್ಕೆ ಏಸು ಜನ್ಮದ ಸುಕೃತ ಭಗವಂತನ ದಾಸನಾಗಬೇಕಾದರೆ ಎಷ್ಟು ಜನ್ಮದ ಪುಣ್ಯನ ಸಂಗ್ರಹ ಮಾಡಿರಬೇಕು ಅಂತ ಇಲ್ಲಿ ದಾಸ ಹರಿಕತೆ ಮಾಡುವವರು ಅಂತ ಅರ್ಥ ಅಲ್ಲ ಒಬ್ಬ ಸಾಮಾನ್ಯ ದುಡಿದ ಜೀವನ ಮಾಡುವವನು ಭಗವಂತನ ದೊಡ್ಡ ಭಕ್ತನಿರಬಹುದು ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ದೈವಿ ಪ್ರಜ್ಞೆ ಪಡೆಯಬಹುದು ಅದಕ್ಕೆ ವಯೋಧರ್ಮ ಮತ್ತೊಂದು ಮಗದೊಂದು ಯಾವುದೂ ಇಲ್ಲ ಜಾತಿ ಪಂಥ ಯಾವ ಆತಂಕವೂ ಇಲ್ಲ ಅದನ್ನು ಬಹಳ ಎಚ್ಚರಿಕೆಯಿಂದ ಹೇಳಿದ್ದಾರೆ ಧ್ರುವ ರೂಪಮಧಿಕಂ ಕಿಂತ ುಧಾಧನ ವ್ಯಾಧಾರಾಮಲ್ಮೀಕಿ ಮುನಿಯದ ವ್ಯಾಧಸವರ್ಷ ಪ್ರಾಧ್ರುವ ವಿರಕ್ತರಾಗಿ ಭಗವಂತರ್ ಪಡ್ಲಿಕ್ಕುತ ಕಾಜಾತಿರ್ವಿದುರಸ್ಯ ವಿದುರೇನು ಬ್ರಾಹ್ಮಣಗಳಲ್ಲೂ ಹುಟ್ಟಿದುರ ಅವನ ಮೇಲೆ ಆತಿಥ್ಯ ಪಡೆಯುತ್ತಾ ಇದ್ದಾನೆ ಪರಮಾತ್ಮ ಗಜೇಂದ್ರನೇ ಮೋಕ್ಷ ಕೊಟ್ಟ ಆನೆ ಪ್ರಾಣಿಯದು ಆದರೆ ಒಳಗಿರುವ ಜೀವ ಸಂಸ್ಕಾರವುಳ್ಳದು ಭಗವಂತನ ಚಿಂತನೆ ಮಾಡುತ್ತದೆ ಇಂಥ ದೃಷ್ಟಾಂತಗಳನ್ನು ಮುಂದಿಟ್ಟು ಭಗವಂತನ ಗುಣಗಾನ ಮಾಡಲಿಕ್ಕೆ ಜಾತಿ ವಯಸ್ಸು ವರ್ಣಾಶ್ರಮ ಯಾವ ಧರ್ಮಗಳೂ ಕಾರಣ ಆಗುವುದಿಲ್ಲ ಭಗವಂತನಲ್ಲಿ ನಿರಂತರವಾದಂತಹ ಆಂತರಿಕವಾದ ಸಂಪರ್ಕ ಇಟ್ಟುಕೊಂಡ ವ್ಯಕ್ತಿ ಯಾರೇ ಇರಲೇ ಅವನಿಗೆ ಉದ್ಧಾರ ಆಗ್ತದೆ ಅದಕ್ಕಾಗಿ ಹಿರಿಯರು ದೃಷ್ಟಾಂತದ ಮೂಲಕ ಹೇಳ್ತಾರೆ ಒಬ್ಬ ದೊಡ್ಡ ವೇದ ಧರ್ಮಾದಿಗಳೆಲ್ಲ ಅಧ್ಯಯನ ಮಾಡಿರತಕ್ಕಂಥ ಪಂಡಿತ ಒಂದು ಮನೆಯ ಮುಂದೆ ಬರ್ತಾರೆ ಚತುರ್ವೇದ ಷಟ್ ಶಾಸ್ತ್ರಗಳಲ್ಲೂ ಅವನಿಗೆ ಮುಖೋದ್ಗತವಾಗಿದೆ ಅಂಥ ಪಂಡಿತ ತೊಂದರೆ ಇತ್ತು ಜೀವನಕ್ಕೆ ಅಂಗಳದಲ್ಲಿ ಭಿಕ್ಷೆ ಕೇಳಿಲ್ಲ ಆ ಮನೆ ವಡತಿ ಹೊರಕು ಬಂದು ಆ ಪಂಡಿತ ಹೊತ್ತು ಭಿಕ್ಷೆ ಕೊಟ್ಟು ಸಂತೋಷ ಆಯಿತು ಮನೆಗೆ ಒಳ್ಳೆ ನೋಡಿ ಕೇಳ್ತಾನ ಎಂಥ ಉದಾರಿ ನನ್ನದು ನಿನ್ನ ವಯಸ್ಸೆಷ್ಟು ಅಂತ ಕೇಳಿಲ್ಲ ಅವಳು ಹೇಳಿದಳು ಪಂಡಿತೋತ್ತಮರೇ ಕೋಪಿಸ್ಕೊಳ್ಬೇಡಿ ಸರಿಯಾಗಿ ಹೇಳೋದಿದ್ದರೆ ನನಗೆ ಒಂದೇ ವರ್ಷ ಪ್ರಾಯ ಅಂದ್ರು ಆ ಪಂಡಿತನಿಗೆ ಸ್ವಲ್ಪ ಸಿಟ್ಟು ಬಂತು ನಡು ವಯಸ್ಸಿನವಳೇನು ಒಂದು ವರ್ಷ ಅಂತೀಯಲ್ಲ ನೋಡಿ ಪಂಡಿತೋತ್ತಮರೇ ನನಗೀಗ ಮೂವತ್ತೈದು ವರ್ಷ ಈ ದೇಹಕ್ಕೆ ಮೂವತ್ತ್ನಾಲ್ಕು ವರ್ಷವನ್ನು ವ್ಯರ್ಥ ಯಾವುದು ಉಣೋದು ಯಾವುದು ಊಡೋದು ಎಂಥದ್ದು ಊಡೋದು ಎಂಥಾದ್ರೂ ಉಣೋದು ಇದರಲ್ಲೇ ಕಳೆದು ಬಿಟ್ಟೆ ಇತ್ತೀಚೆಗೆ ಒಂದು ವರ್ಷದಿಂದ ಸತ್ಸಂಗ ಸದ್ವಿಚಾರ ಭಗವದ್ ಭಜನೆ ದೈವೀ ಚಿಂತನೆ ದುಃಖೀ ಜನರ ಸೇವೆ ಇದನ್ನೆಲ್ಲ ಮಾಡ್ತಾ ದೈವಿ ಪ್ರಜ್ಞೆ ಬೆಳೆಸ್ಕೊಳ್ಳಿಕ್ ಶುರು ಮಾಡಿ ಒಂದು ವರ್ಷ ಆಯ್ತಾದ್ರಿಂದ ಅದು ಸಾರ್ಥಕ ನಷ್ಟವಾದ ಲೆಕ್ಕಕ್ಕೆ ಇಟ್ಕೊಳ್ಳೋದಲ್ಲ ಸಾರ್ಥಕವಾಗಿ ಚಿಂತನೆ ಮಾಡಿದರೆ ಒಂದು ವರ್ಷದಿಂದ ಈಚೆಗೆ ನನ್ನ ಬಾಳೆ ನಿಜವಾದ ಬಾಳು ಅದಕ್ಕಾಗಿ ನಾನು ಕೇವಲ ಒಂದು ವರ್ಷ ನನಗೆ ಪ್ರಾಯ ಆ ವೇದಾಧ್ಯಯನ ಮಾಡಿದ ಪಂಡಿತ ಕೇಳಿದ ನಿನಗೆ ಒಂದು ವರ್ಷ ಅಂತೆಯಲ್ಲ ನನ್ನ ಗಂಡನ ವಯಸ್ಸೇನು ಅಂತ ಅವರು ಇನ್ನೂ ಆರು ತಿಂಗಳು ಅಂತ ಗಂಡನಿಗೆ ತಿಂಗಳು ಹೌದು ದೊಡ್ಡ ದೊಡ್ಡ ವ್ಯಾಪಾರ ವಹಿವಾಟೆಲ್ಲ ಮಾಡ್ತಾ ಇದ್ರು ನಾನು ಹೇಳಿದ್ದೆ ಬೇಡ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಾತ್ವಿಕವಾಗಿ ಸಂಗ್ರಹ ಮಾಡಿ ಉಳಿದು ಹೊತ್ತನ್ನು ದೈವಿ ವಿಚಾರ ಕೊಡೋಣ ಅಂತ ಹೇಳ್ತಾರೆ ಕೇಳ್ತಿರ್ಲಿಲ್ಲ ಅವರು ಇತ್ತೀಚೆಗೆ ಗೆಳೆಯರೆಲ್ಲ ಮೋಸ ಮಾಡಿ ವ್ಯಾಪಾರದೆಲ್ಲ ನಷ್ಟವಾಗಿ ನೀ ಹೇಳಿದ್ದೆ ಸರಿ ಅಂತ ಆರು ತಿಂಗಳಿಂದೀಚೆಗೆ ನನ್ನ ಹಿಂದೆ ಬರ್ತಾರೆ ನನ್ನ ಭಜನೆ ಹಿಂದಿನಿಂದ ತಾಳು ಹಾಕಿ ಅವರು ಭಜನೆ ಶುರು ಅವರಿಗೆ ದೈವಿ ಪ್ರೇಮ ಬಂದು ಆರು ತಿಂಗಳಾಗಿದೆ ಆದ್ದರಿಂದ ಅವರಿಗೆ ಆರೇ ತಿಂಗಳು ಪ್ರಾಯ ವೇದಾಧ್ಯಯನ ಮಾಡಿದ ಮಹಾಪಂಡಿತ ಉತ್ತಮ ಕೇಳಿದ ಅತ್ತೆ ಮಾವನಿದ್ದಾರೋ ಮನೆಯಲ್ಲಿ ಇದ್ದಾರೆ ಅವ್ರ ಪ್ರಾಯ ಏನು ಅವರಿನ್ನೂ ಮೂರು ಮೂರು ತಿಂಗಳ ತೊಟ್ಟಿಲ್ಲ ಕೂಸುಗಳು ಹಾಗಂದರೆ ನಾವು ಗಂಡ ಹೆಂಡರು ಸತ್ಸಂಗಕ್ಕೆ ಸದ್ವಿಚಾರಕ್ಕೆ ಲೋಕಸೇವೆಗೆ ಹೋದಾಗ ಅತ್ತೇ ಮಾವರು ಬೈತಾ ಇದ್ರು ನಮ್ಮನ್ನು ಈಗ ಮೂರು ತಿಂಗಳ ರೀತಿಗೆ ಮಾವನವರೇ ಪಕ್ಷಪಾತವಾಗಿದೆ ಅತ್ತಿಗೆ ಕಣ್ ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಈಗ ಹೇಳ್ತಾ ಇದ್ದಾರೆ ನನ್ನ ಪಂಡರಪುರಕ್ಕೆ ಕರ್ಕೊಂಡು ಹೋಗೋ ತಿರುಪತಿಗೆ ಕರ್ಕೊಂಡು ಹೋಗೋ ಹರಿಕಥೆ ಕರ್ಕೊಂಡು ಹೋಗು ಅಂತೀಗ ಮೂರು ತಿಂಗಳಿಂದ ಹೇಳ್ತಾರಾದ್ರಿಂದ ಅವರಿಗೆ ಮೂರೇ ತಿಂಗಳು ಪ್ರಾಯ ಇದನ್ನು ಕೇಳ ವೇದಾಧ್ಯ ಪಂಡಿತ ಹೇಳಿದ ತಾಯಿ ನಿನ್ನ ಲೆಕ್ಕದಲ್ಲ ನಿನ್ನು ಹುಟ್ಲೇ ಇಲ್ಲ ನೀವು ಸುಮ್ಮನೆ ಪಾಂಡಿತ್ಯ ಮರಕೊಂಡು ತಿರುಗುತ್ತಾ ಇದ್ದ ಆದ್ದರಿಂದ ಯಾವುದೇ ವಯಸ್ಸು ಜಾತಿ ಕುಲ ಲಿಂಗಭೇದ ಕಾರಣ ಇಲ್ಲ ಅದಕ್ಕೆ ಎಲ್ಲರೂ ಭಗವಂತನೇ ಸೇರಿದವರಾದ್ದರಿಂದ ಈಗಲೇ ಈ ಕ್ಷಣವೇ ಈಗ ಮಾಡು ರಾಮಧ್ಯಾಕಿರೋ ಮಾನವ ಈಗ ಮಾಡೋ ರಾಮಧಾಲ ಮುಹೂರ್ತ ಅಂತಿಲ್ಲ ಹರಿಹರಿ ಎಂಬ ಗಳಿಗೆ ವೈಕಂಠದೊಳಗೆ ಹರಿಯ ಮರತಗಳಿಗೆ ನರಕದ ಬಳಿಗೆ ಈಗ ಮಾತು ಇಂದು ಭಾಗವತದ ಹಿರಿಯ ವಯಸ್ಸಿನ ಮಹಾನ್ ಪುಣ್ಯಚೇತನ ಭಕ್ತ ಧ್ರುವನ ಚರಿತ್ರೆಯನ್ನು ಆರಿಸಿಕೊಂಡಿದ್ದೇವೆ ಧ್ರುವಕುಮಾರನ ಚರಿತ್ರೆಯನ್ನು ಭಗವನ್ ನಾಮ ಸಂಕೀರ್ತನೆ ಅವನಿಗೆ ಉಪದೇಶವಾದಂತಹ ಮಂತ್ರ ಓಂ ನಮೋ ಭಗವತೇ ವಾಸುದೇವಾಯ ಅದು ಗುಟ್ಟಿನಲ್ಲಿ ಹೇಳಿಕೊಳ್ಳುವ ಮಂತ್ರ ಅಲ್ಲ ಗಟ್ಟಿಯಾಗಿ ಹೇಳಿಕೊಳ್ಳಬೇಕಾದ ಸಂಕೀರ್ತನೆ ಅದು ಓಂ ನಮೋ ಭಗವತೆ ವಾಸುದೇವಾ ವಾಸನಾ ವಾಸುದೇವ್ಯ ವಾಸಿತಂತೆ ಜಗತ್ಯಂ ಎಲ್ಲೆಡೆ ವ್ಯಾಪಕನಾದವಾ ಎಲ್ಲೆಡೆ ವಾಸಿಸುವ ಅಂಥ ಪರಾತ್ಪರವಾ ಧ್ರುವನಿಗೆ ನಾರದರಿಂದ ಉಪದೇಶವಾದ ಮಂತ್ರ ಅದು ಇಲ್ಲಿ ಭಕ್ತಿಯಿಂದ ಕಥಾಶ್ರವಣ ಮಾಡುವ ತಾವೆಲ್ಲ ಹರತಾಡನೆಯುಕ್ತ ಮಂತ್ರ ತುಲ್ಯವಾದಂಥ ಈ ದಿವ್ಯನಾಮವನ್ನು ಭಜನೆಯ ಮೂಲಕ ಹೇಳ್ತಾ ಭಕ್ತ ಧ್ರುವನ ಚರಿತ್ರೆ ಪ್ರಾರಂಭ ಮಾಡ್ತೇವೆ ಮೊದಲು ಸಂಕೀರ್ಣೆಯಿಂದ ಓಂ ನಮೋ ಭಗವತೆ ವಾಸುದೇವಾ ಸತ್ ಕೃಷ್ಣಾಂದ್ರ ಚಿತ್ ಹರಿ ಇಂದ್ರ ಆನಂದ ಸಚಿದಂದರಿ ಕೃಷ್ಣ ಹರಿ ಜಯ ಜಯ ಪಾಂಡುರಂಗ ಸಿದ್ಧನಾದವ ಏಳ ದಿನದಲ್ಲಿ ಸಾವನ್ನಪ್ಪತಕ್ಕಂತಹ ಪರೀಕ್ಷಿತ ಚಿಕ್ಕ ವಯಸ್ಸಿನವ ಶಾಪಗ್ರಸ್ತನಾಗಿ ಅವನಿಗೆ ಮರಣ ಆಗಿದೆ. ನಿರ್ಣಯ ಮಾಡ್ತಾನೆ ಪರಿಕ್ಷಿತ ಸಾವನ್ನು ಮುಂದೂಡಬೇಕು ಅಂತ ಪ್ರಯತ್ನ ಮಾಡಿದ್ದಲ್ಲವ ಸಾವನ್ನು ಹೇಗೆ ಎದುರಿಸೋದು ಇದನ್ನು ಅದಕ್ಕಾಗಿ ತಾರುಣ್ಯದಲ್ಲೇ ತನ್ನ ಎಲ್ಲ ಸಂಪತ್ತನ್ನು ಇತರಡಿಗೆ ಒಪ್ಪಿಸಿ ಏಕಾಕಿಯಾಗಿ ಹೊರಡ್ತಾನೆ ಮಹಾಪುರುಷರು ನನಗೆಲ್ಲೂ ದೊರಕುತ್ತಾರೆ ಯಾರಲ್ಲಿ ಇದನ್ನು ಕೇಳಬೇಕು ಆಗ ಪರೀಕ್ಷಿತ ಒಬ್ಬ ಹೊರಟಾಗ ಅನೇಕ ಅನೇಕ ವಿರಕ್ತರು ಪ್ರಪಂಚದ ಆಸೆಯನ್ನು ಸಂಪೂರ್ಣವಾಗಿ ತ್ಯಜಿಸಿ ಪರೀಕ್ಷೆ ಜೊತೆಗೆ ಹೊರಡ್ತಾರೆ ಋಷಿ ಮುನಿಗಳು ಜ್ಞಾನಿಗಳೆಲ್ಲ ಒಂದೆಡೆ ಸೇರಿದರು ಪರೀಕ್ಷಿತ ಮುಂದಿದ್ದಾರೆ ಅವರೆಲ್ಲ ಇವರು ಹಿಂದೆ ಹೊರಡುತ್ತ ಋಷಿ ಮುನಿಗಳು ಯಾರ್ಯಾರು ಸೇರಿದರು ಅಂತೂ ಅಪ್ಪಿಸ್ತಾನ ಕವಿ ಕನ್ನಡದ ಕವಿ ಒಂದೆಡೆ ಮಾಂಡವ್ಯ ಇಂತಹ ಸತ್ಸತ್ತ ಸತ್ಪುರುಷರ ಜೊತೆಗೆ ಸತ್ಸಂಗದ ಜೊತೆಗೆ ಪರೀಕ್ಷಿತ ಹೊರಟವ ಸಮಾನ ಅಭಿರುಚಿವುಳ್ಳ ಋಷಿ ಮುನಿಗಳ ಮಧ್ಯದಲ್ಲಿ ಪಾವನವಾದಂಥ ಗಂಗಾದ್ವಾರಕ್ಕೆ ಬರ್ತಾರೆ ಗಂಗಾದ್ವಾರ ಅಂತ ಹರಿದ್ವಾರ ಆ ಹರಿದ್ವಾರದಲ್ಲಿ ಶಮ್ಯಾಪ್ರಾಸ ಅಂತಕ್ಕಂಥ ಆಶ್ರಮದ ಬಳಿ ಬರುವಾಗ ಯಾರಲ್ಲಿ ಅಧ್ಯಾತ್ಮದ ಆಸೆ ಇರ್ತದೋ ಆಸಕ್ತಿ ಇರ್ತದೋ ಅವನಿಗೆ ಮಾರ್ಗ ತೋರುವ ಗುರುಗಳನ್ನು ಪರಮಾತ್ಮನೇ ಕಳಿಸ್ತ ನಮ್ಮಲ್ಲಿ ಆ ಕಳಕಳಿ ಉಂಟಾದರೆ ಅದಕ್ಕೆ ನಿಮಿತ್ತವಾಗಿ ಭಗವಂತ ಬೇಕಾದ ಕಳಿಸ್ಕೊಡ್ತಾರೆ ದಾರಿಯಲ್ಲಿ ಅಲಕ್ಷಲಿಂಗ ತಾಯಿಯ ಗರ್ಭದಿಂದ ಪೃಥ್ವಿಗೆ ಬರುವಾಗ ಹಾಗೆ ಹಾಗೇ ಇರತಕ್ಕಂಥ ದೇಹಭಾನವೇ ಇಲ್ಲದ ಅವಧೂತ ಶಿಖಾಮಣಿ ವ್ಯಾಸಪುತ್ರ ಸುಖ ಮಹಾಮುನಿ ಬರ್ತಾ ಇದ್ದ ಅವನನ್ನು ನೋಡಿದರೆ ಯಾರಿಗಾದ್ರೂ ಇವನ ಅಗ್ನಂತಿ ಈ ಪ್ರಕಾರ ತಿರಸ್ಕಾರ ಭಾವ ಬಂದದ್ದೇ ಇಲ್ಲ ಮುಖದಲ್ಲಂಥ ದಿವ್ಯ ತೇಜಸ್ಸು ಅವನಿಗೆ ದೇಹ ಪ್ರಜ್ಞೆಯೇ ಇಲ್ಲ ಪರೀಕ್ಷಿತ ನೋಡುತ್ತಾನೆ ಓಡಿ ಬಂದು ಅವನ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ಅವಧೂತ ಶಿಖಾವಣಿ ನೋಡ್ತಾ ಇದ್ದಾನೆ ಶುಕಮುನಿ ವ್ಯಾಸಪುತ್ರರು ರಾಜನನ್ನು ಕಂಡು ಸನ್ನೆಯಿಂದ ಕೇಳ್ತಾನೆ ಯಾಕೆ ನನ್ನನ್ನು ತಡೆದು ವಂದಿಸ್ತಿ ಯಾಕೆ ಪರೀಕ್ಷೆ ಕೇಳಿದ ಮೊದಲನೇ ಪ್ರಶ್ನೆ ಮರಣಾಸನ್ನ ವ್ಯಕ್ತಿ ಮಾಡಬೇಕಾದ ಕಾರ್ಯ ಯಾವುದು ಅಂತ ಹೇಳಿ ಸಾಯಲು ಸಿದ್ಧನಾದ ವ್ಯಕ್ತಿ ಅಥವಾ ಸಾವು ಯಾರನ್ನು ಕಬಳಿಸ್ತದೋ ಆಗ ಅವು ಮಾಡಬೇಕಾದ ಕೆಲಸ ಏನು ಅಂತ ಹೇಳಿ ತಕ್ಷಣ ಮಹಾಯೋಗಿ ಅವಧೂತ ರುದ್ರರೂಪಿ ಶಿವನೇ ಅವತಾರ ಮಾಡಿದಂತಹ ಶುಕಮುನಿ ಆ ಶುಕಮುನಿ ಹೇಳ್ತಾನೆ ಶೃಹೋತವ್ಯಚ್ ಮರಣಾಸನ್ನ ವ್ಯಕ್ತಿ ದೇವರ ವಿಚಾರವನ್ನು ಕೇಳಬೇಕು ಕೀರ್ತಿಸಬೇಕು ಅಂತ್ಯಕಾಲದಲ್ಲಿ ಅದನ್ನೇ ಸ್ಮರಿಸಬೇಕು ಹಾಗಾದ್ರೆ ಮೊದಲನೆಯದು ಶ್ರೋತವ್ಯ ಕೀರ್ತಿ ಮೊದಲು ದೇವರ ವಿಚಾರ ಕೇಳಬೇಕು ಅಂದಾಗ ಅವನ ಪಾದ ಕರಿಗೆ ಸುಖಮುನಿ ಮಹಾತ್ಮನೇ ನನಗೆ ಹೇಳಬೇಕು ಅಂತ ಕೇಳ್ತಾನೆ ಯಾರ ನನಗೆ ದೇವರ ವಿಚಾರ ಹೇಳಬೇಕು ಅಂತ ಕೇಳ್ತಾನೆ ಅವ್ರಿಗೆ ಹೇಳಬೇಕಂತನೇ ಅವನ ಭೂಲೋಕ ಕೇಳಿದು ಬಂದವ ಸುಖಿ ಪ್ರತಿಯೊಬ್ಬರ ಮನೆಯ ಮುಂದೆ ನಿಲ್ತಾರೆ ಎಷ್ಟು ಹೊತ್ತು ಗೋದೋಹನ ಕಾಲ ಹಸುವಿನ ಕೆಚ್ಚಲಿಗೆ ಕೈ ಹಾಕಿದರೆ ಅದು ಹಾಲು ಇಳಿಸಿ ಕೆಚ್ಚಿ ಎಷ್ಟು ಹೊತ್ತು ಬೇಕು ಹೇಳಿ ಅಷ್ಟು ಹೊತ್ತಲ್ಲಿ ನಿಲ್ತಾನೆ ಯಾರೂ ಏನೂ ಕೇಳದಿದ್ರೆ ಇನ್ನೊಂದು ಮನೆಗೆ ಹೋಗ್ತಾರೆ ಮುಂದಕ್ಕೆ ಅಲ್ಲಿಯೂ ಹಾಗೆ ಯಾರ ಹತ್ರ ಯಾರಾದರೂ ಕೇಳ್ತಾರು ಹೇಳಬೇಕು ಅಂತ ಹೇಗೆ ದನ ತನ್ನ ಕೆಚ್ಚಲಲ್ಲಿ ಹಾಲು ತುಂಬಿದಾಗ ಒಮ್ಮೆ ಆ ಕರುವ ಕುಡಿಸಿದ್ರೆ ಸಾಕು ಆ ವೇದನೆ ಕಡಿಮೆ ಹಾಗೆ ತನ್ನ ಅನುಭವವನ್ನು ಯಾರಿಗೆ ಹೇಳಲಿಕ್ಕೆ ಹೇಳಬೇಕು ಎಂಬಾಗ ತಾನು ಪರೀಕ್ಷಿತ ಕೇಳ್ತಾನೆ ಪ್ರಣಾಸನ್ನ ವ್ಯಕ್ತಿ ಮಾಡಬೇಕಾದ ಕೆಲಸ ಏನು ಅನ್ನುವಾಗ ಕಥಾಶ್ರವಣ ಮಾಡು ಕಥಾಶ್ರವಣ ಮಾಡುಷ ಚರಿತ್ರ ವರ್ಣನೆ ಮಾಡಬೇಕು ಅಂದಾಗ ಭಗವತೋತ್ತಮನಾದಂತಹ ಆ ಪುಣ್ಯ ಪುರುಷನನ್ನು ಉತ್ತಮ ಶ್ರೋತ್ರವಾಗಿ ಆರಿಸಿಕೊಳ್ತಾನೆ ಯಾಕೆಂದರೆ ಗರ್ಭದಲ್ಲೇ ಭಗವದ್ದರ್ಶನ ಪಡೆದಂಥ ಚೈತನ್ಯ ಅದು ಪಾಂಡವ ಕುಲವನ್ನೇ ನಾಶ ಮಾಡಿ ನಿಷ್ಪಾಂಡವ ಪೃಥ್ವಿ ಮಾಡಬೇಕು ಎಂಬುದಾಗಿ ಅಶ್ವತ್ಥಾಮ ಭೀಕರವಾಗಿರತಕ್ಕಂತಹ ಬ್ರಹ್ಮಶಿರ ಬಾಣದಿಂದ ಆಗ ಗರ್ಭದಲ್ಲಿರತಕ್ಕಂತಹ ಪರೀಕ್ಷಿತ ಉತ್ತರೆಯ ಗರ್ಭದಲ್ಲಿ ಸುತ್ತಿ ಸುಳಿವ ಚಕ್ರವನ್ನು ಆ ಗರ್ಭದಲ್ಲಿ ಆ ಚಕ್ರವನ್ನಿಟ್ಟು ಪರಮಾತ್ಮ ಅಶ್ವತ್ಥ ಬಾಣದ ಪರಿಣಾಮವಾಗದಂತೆ ಮಾಡಿ ಗರ್ಭದಲ್ಲೇ ಭಗವದ್ದರ್ಶನವಾದಂತಹ ವ್ಯಕ್ತಿ ಪರೀಕ್ಷಿತ ವಿಷ್ಣುರಾತ ಅಂತವನಿಗೆ ಹೆಸರು ಭಗವಂತರಿಂದ ರಕ್ಷಿಸಲ್ಪಟ್ಟವ ಅಂತ ತೇಜೋಮಯವಾದ ಸ್ವರೂಪವನ್ನು ಅಂಗುಷ್ಟ ಮಾತ್ರದಿರುವ ಪುರುಷ ಪ್ರಮಾಣವನ್ನು ಆ ಪುರಾಣ ಪುರುಷನನ್ನು ಗರ್ಭದಲ್ಲಿ ನೋಡುತ್ತಾರೆ ಹುಟ್ಟಿ ಬಂದ ಮೇಲೂ ಕೂಡ ಆ ಬೆಳಕು ಅಂತ ಚೈತ್ಯ ರೂಪ ಎಲ್ಲಿದೆ ಅಂತ ಹುಡುಕುವುದರಿಂದ ಪರೀಕ್ಷಣ ಮಾಡುವುದರಿಂದ ಅವನಿಗೆ ಪರೀಕ್ಷಿತ ಅಂತ ಹೆಸರು ಬಂತು ಗರ್ಭಸ್ಥಚೇತನಕ್ಕ ಸಂಸ್ಕಾರವಾಗಿದೆ ಅವನಿಗೆ ಹೇಳ್ತಾರೆ ಕಥೆ ಭಾಗವತ್ ಚರಿತ್ರೆ ಹೇಳ್ತಾ ಸ್ವಯಂಭೂಮನವಿನ ಕುಲಪರಂಪರೆಯನ್ನು ಹೇಳಿ ಧ್ರುವ ಚರಿತ್ರೆಯನ್ನು ಉಪಕ್ರಮ ಮಾಡ್ತಾರೆ ಕಥಾಶ್ರವಣ ಮಾಡು ದೇವರ ವಿಚಾರ ಕೇಳು ಅಂತ ನಮ್ಮಲ್ಲಿ ಕೇಳುವುದೆಂಬ ಶಬ್ದಕ್ಕೆ ಕೇಳಿದಾಗ ಮಾಡುವುದು ಅಂತ ಅರ್ಥ ಸುಮ್ಮನೆ ಕೇಳಿಬಿಡು ಅಂತ ಅರ್ಥ ಅಲ್ಲ ಎಷ್ಟೋ ಸಲ ತಂದು ಹೇಳ್ತಾನೆ ನೋಡಿ ನನ್ನ ಮಗ ಹೇಳಿದ್ದು ಕೇಳೋದಿಲ್ಲ ಅಂತ ಅದರರ್ಥ ಮಗ ಕಿವುಡ ಅಂತ ಅರ್ಥ ಅಲ್ಲ ಅಲ್ಲಿ ಹೇಳಿದ್ದು ಕೇಳೋದಿಲ್ಲ ಅಂದ್ರೆ ನಾನು ಹೇಳಿದ ಹಾಗೆ ಮಾಡೋದಿಲ್ಲ ಅಂತ ಅರ್ಥ ಹಾಗೆ ಕೇಳುವುದು ಆಗಿದೆ ಇಲ್ಲಿ ಕಥಾಶ್ರವಣ ಮಾಡು ಇದನ್ನು ಕೇಳು ಅಂದರೆ ಆ ಪ್ರಕಾರ ಮಾಡು ಅಂತ ಎಚ್ಚರಿಸ್ತಾನೆ ಮನುಪುತ್ರನು ಪ್ರಿಯೋವ್ರತ ಉತ್ಥಾನ ಪಾದ ಇಬ್ಬರು ಅಲ್ಲಿ ಉತ್ಥಾನ ಪಾದನಿಗೆ ಅರಸುತ್ತಿಗೆ ದೊರಕಿತು ಮೊದಲ ರಾಜ ಪ್ರಿಯೋವ್ರತ ಮತ್ತು ಉತ್ಥಾನ ತಾತ್ವಿಕ ಅರ್ಥದಿಂದ ಹೇಳಲ್ಪಡುತ್ತದೆ ನಾವು ನೀವೆಲ್ಲರೂ ಉತ್ಥಾನ ಹುಟ್ಟಿ ಬರುವಾಗ ಪೃಥ್ವಿಗೆ ಬೆಳುವಾಗ ಎರಡು ಎರಡೂ ಪಾದಗಳ ಮೇಲಕ್ಕೆತ್ತಿಯೇ ಹುಟ್ಟಿದವರು ಪೃಥ್ವಿಯಲ್ಲಿ ಬಿದ್ದಾಗ ಪಾದ ಮೇಲೆ ಕೇಳಲ್ಪಡುತ್ತೆ ಉತ್ಥಾನ ಪಾದ ಆದ್ರೆ ಈ ಪ್ರಿಯವ್ರತ ಉತ್ಥಾನ ಪಾದ ತಮ್ಮಂದರು ಮನುವಿನ ಸುಪುತ್ರರು ಆ ಉತ್ಥಾನ ಪಾದನಿಗೆ ಬರುತ್ತಲೇ ಅವನಿಗೆ ರಾಜ್ಯದ ಪಟ್ಟವನ್ನು ಕಟ್ಟಿ ಮನು ಹಾಕೊಟ್ಟ ಮಾರ್ಗದಂತೆ ಶಿಷ್ಟರನ್ನು ಕಾಪಾಡಿ ದುರನ್ನು ಶಿಕ್ಷಿಸೋ ಹೊಣೆ ಕೊಡುತ್ತಾರೆ ಕ್ಷಾಂದ್ರ ಅಂದ್ರೆ ಹಿಂಸೆ ಅಂತರ್ಥ ಅಂತ ಹಿಂಸೆಗೆ ಒಳಗಾದವರನ್ನತ್ರ ಅಂದ್ರೆ ಬಿಡುಗಡೆ ಮಾಡೋ ತಾರನ ಮಾಡೋ ಅವನೇ ಕ್ಷಾತ್ರ ಅದಕ್ಕೆ ಆ ವಂಶದ ಉದ್ದೇಶ ದುಷ್ಟರ ಹಿಂಸೆಯಿಂದ ಸಜ್ಜನನ್ನು ಕಾಪಾಡತಕ್ಕಂಥ ಆ ಹೊಣೆಯನ್ನು ಹೊತ್ತು ಉತ್ಥಾನ ಪಾದವು ಅರಸೊತ್ತಿಗೆ ಅರಸಾಗ್ತಾನೆ ಅವನಿಗೆ ಇಬ್ರು ಪತ್ನಿಯರು ಒಬ್ಬಳ ಹೆಸರು ಸುನೀತಿ ಇನ್ನೊಬ್ಬಳ ಹೆಸರು ಸುರುಚಿ ಭಾಗವತ ತಾತ್ಪರ್ಯ ಮೂಲಕ ಇದನ್ನು ಹೇಳುತ್ತದೆ ಪ್ರತಿಯೊಬ್ಬ ಜೀವರಿಗೂ ಇಬ್ರು ಪತ್ನಿಯರು ಸುನೀತಿ ಸುರುಚಿ ಸುನೀತಿ ಅಂದ್ರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರ ಸುರುಚಿ ಅಂದ್ರೆ ಇಂದ್ರಿಯ ಪ್ರಜ್ಞೆ ಉತ್ಥಾನ ಪಾದನಿಗೆ ಸುನೀತೆಯ ಮೇಲೆ ಪ್ರೀತಿ ಇಲ್ಲ ಸುರುಚಿಯ ಮೇಲೆ ಪ್ರೀತಿ ನಾವು ನೀವೆಲ್ಲ ಸುರುಚಿಯಲ್ಲೇ ಪ್ರೀತಿ ಇರಬೇಕು ಇನ್ನು ಕೆಲವರಿಗೆ ಸುರುಚಿ ಅವರಿಗೆ ಕುರುಚಿ ಬೇಕವರಿಗೆ ಬಹಳ ಕೆಟ್ಟದ್ದು ಹಲಸು ಅದ್ರಲ್ಲಿ ಬಿದ್ದಿರ್ತಾರೆ ದೇವರ ಪೂಜೆಗೆ ಕೂತಾಗ ಅಡುಗೆ ಮನೆಯಲ್ಲಿ ಪದಾರ್ಥಕ್ಕೆ ಒಗ್ಗರಣೆ ಹಾಕಿದಂತಹ ಪರಿಮಳ ಮೂಗೆ ಬಡದರೆ ಸುರುಚಿ ಬಂದ್ಳು ಅಂತ ಅರ್ಥ ಅದ ಇಂದ್ರಿಯಗಳ ಆ ದೈವಿ ಪ್ರತಿ ವಿಮೃತಿ ಉಂಟಾಗ್ತದೆ ಈ ತಾತ್ವಿಕ ರೂಪದೊಂದಿಗೆ ಹೋಲಿಸಿ ಕಥಾ ರೂಪಕ್ಕೆ ಹೊರಹೊಮ್ಮುತ್ತದೆ ಸುನೀತಿಯನ್ನು ದೂರವಿಟ್ಟು ಸುರುಚಿಯಲ್ಲಿ ತಾದಾತ್ಮನಾಗ್ತಾನೆ ಏಕ ಪ್ರಕಾರ ಆ ಸುನೀತಿಯಲ್ಲಿ ಜನಿಸಿದವನೇ ಧ್ರುವ ಸುರುಚಿಯಲ್ಲಿ ಹುಟ್ಟಿದವ ಉತ್ತಮ ಭಾಗವತಿ ಪದಗಳನ್ನು ಬಹಳ ಪರಿಣಾಮಕಾರಿಯಾಗಿ ತಿಳಿಯಲ್ಪಟ್ಟಿದೆ ಧ್ರುವ ಅಂದ್ರೆ ಶಾಶ್ವತವಾದ ಸುಖ ಧ್ರುವ ಅಂದ್ರೆ ಶಾಶ್ವತವಾದ್ದು ಅಂತ ಅರ್ಥ ಇಲ್ಲಿ ಉತ್ತಮ ಅಂದರೆ ಶ್ರೇಷ್ಠ ಅರ್ಥದಲ್ಲಿ ಬಂದಿಲ್ಲ ಉತ್ಕೃಷ್ಟವಾದ ತಮ್ಮ ಅಜ್ಞಾನ ಇಂದ್ರಿಯ ಪ್ರಜ್ಞೆ ಧ್ರುವ ಅಂದ್ರೆ ಶಾಶ್ವತವಾದ ಸುಖ ಸುನೀತಿಯಿಂದ ದೊರಕುತ್ತದೆ ಸುನೀತಿ ಅಂದರೆ ದೈವೀ ಪ್ರಜ್ಞೆ ಸುರುಚಿಯಿಂದ ಇಂದ್ರಿಯ ಭೋಗದಲ್ಲಿ ನಾವು ಬಿದ್ದು ಬಿದ್ದು ಉತ್ಕೃಷ್ಟವಾದ ತಮವೇ ಹೆಚ್ಚುತ್ತಾ ಹೋಗ್ತದೆ ಅಜ್ಞಾನದ ಕತ್ತಲೆ ಹೆಚ್ಚುತ್ತದೆ ಆ ಅರ್ಥದಲ್ಲಿ ಧ್ರುವ ಅಂದರೆ ಶಾಶ್ವತವಾದ್ದು ಇವತ್ತಿಗೂ ನಮ್ಮಲ್ಲಿ ದೇವರಿಗೆ ಪೂಜೆ ಮಾಡುವಾಗ ಅರ್ಚಕನು ಆರತಿಯತ್ವವಾಗಿ ಹೇಳುತ್ತಾರೆ ಧ್ರುವ ಪೃಥ್ವಿ ಧ್ರುವಾಸ ಪರ್ವತಾಯಿ ಮೇ ರಾಷ್ಟ್ರಂಧಾರಯತಾ ಧ್ರುವಂ ಅಂತ ನಿತ್ಯ ಆರತಿ ಮಾಡುವ ಹೇಳುವ ಮಾತು ಈ ಪ್ರಪಂಚದ ಪರ್ವತ ನದಿ ನದಿಗಳೆಲ್ಲ ಶಾಶ್ವತವಾಗಿರತಕ್ಕಂಥದ್ದು ಈ ಧ್ರುವತ್ವ ಶಾಶ್ವತ ರೂಪ ನನ್ನ ರಾಷ್ಟ್ರಕ್ಕೂ ದೊರಕಲಿ ನನ್ನ ಬಂಧುಗಳಿಗೂ ದೊರಕಲಿ ಶಾಶ್ವತವಾದಂಥ ಪರಮಾತ್ಮ ಪ್ರಜ್ಞೆ ಜಾಗೃತವಾಗಲಿ ರಾಷ್ಟ್ರಂಧಾರಯತಾ ಧ್ರುವಂ ಆ ಸುನೀತಿಯ ಪುತ್ರನಿಗೆ ಧ್ರುವ ಅಂತ ಹೆಸರಿಲ್ಪಟ್ಟಿದೆ ಆದರೆ ಸುನೀತಿಯನ್ನು ದೂರ ಇಟ್ಟಿದ್ದಾನಾದ್ರಿಂದ ಧ್ರುವನಿಗೆ ತಾನು ರಾಜಪುತ್ರ ಮರಿವೇ ಇಲ್ಲ ಎಲ್ಲ ಮಕ್ಕಳ ಜೊತೆಗೆ ಆಡ್ತಾನೆ ಆ ಮಕ್ಕಳು ಒಂದೊಂದು ಒಂದೊಂದು ಆಟಿಕೆಯ ಸಾಮಗ್ರಿಗಳನ್ನ ಒಡವೆಗಳನ್ನ ಅವರ ತಂದೆ ತಾಯಿ ಕೊಟ್ಟಿದ್ದಲ್ಲಿ ತಕೊಂಡು ಬಂದು ಧ್ರುವನಿಗೆ ತೋರಿಸ್ತಾರೆ ಕೆಲವರು ಕೇಳಿದ್ರು ನಿಮ್ಮಪ್ಪ ತಂದು ಕೊಡೋದಿಲ್ಲವೆ ಆಟಿಕೆ ಸಾಮಗ್ರಿಗಳು ನಿಮ್ಮ ಅಪ್ಪ ಯಾರು ಅಂತ ಆ ಮಗುವಿಗೇನು ಹೇಳಲಿಕ್ಕೆ ಬರಲಿಲ್ಲ ಅಳತಾ ಅಳತಾ ಮನೆಗೆ ಓಡಿ ಬರ್ತಾನೆ ಒಂದು ಗುಡಿಸಲಿದ್ದಾಳೆ ಸುನೀತಾ ದೇವಿತ ಪಸ್ವಿಯಂತೆ ಅಮ್ಮ ಊರವರೆಲ್ಲ ಕೇಳ್ತಾರೆ ತನ್ನ ತಂದೆ ಯಾರು ಮಗುವನ್ನು ಬರೆಸಳದು ಪಿಗಿದಿಪ್ಪಿ ಮುಂಡಾಡಿ ಹಣೆಗೆ ಮುತ್ತನ್ನಿಟ್ಟು ನೆತ್ತಿಯನ್ನೇ ಹೊರಿಸಿ ಕಂದ ಚಿಂತೆ ಮಾಡಬೇಡ ನಿನ್ನ ತಂದೆ ಸಾಮಾನ್ಯನಲ್ಲ ಧರ್ಮಿಷ್ಟ ಉತ್ಕೃಷ್ಟವಾದ ಗುಣವುಳ್ಳವ ಈ ರಾಷ್ಟ್ರದ ರಾಜ ಅವನ ಮಗನೇನು ಚಿಂತೆ ಮಾಡಬೇಡ ಭಾಗವತ ಕಥೆಯನ್ನೆಲ್ಲ ಹಿಂದೆ ಮೂರಕ್ಕನೇ ನಾಲ್ಕನೇ ತರಗತಿಯಲ್ಲಿ ಕನ್ನಡದ ಷಟ್ಪದಿಗಳಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ರು ಒಂದು ದಿನ ಧ್ರುವ ತಾಯ ಬಳಿಯಲ್ಲಿ ತಂದೆಯ ಸಣ್ಣ ಮಕ್ಕಳಿಗೆ ಎಂಥ ಪರಿಣಾಮ ಬಂದಾಗ್ತದೆ ಒಂದು ದಿನ ಆ ಸಂಬಂಧ ಎಷ್ಟು ಸುಂದರವಾಗಿ ವರ್ಣನೆ ಮಾಡುತ್ತದೆ ಆ ಮಕ್ಕಳ ಮೇಲೆ ಎಂಥ ಪರಿಣಾಮ ಉಂಟಾಗ್ತದೆ ಲೌಕಿಕ ಶಿಕ್ಷಣದ ಜೊತೆಗೆ ಜೀವನ ಶಿಕ್ಷಣ ಉಜ್ಜೀವನಗಳ ಲೋಕಕ್ಕೆ ತಿಳಿಸ್ತಾ ಇದ್ದರು ಧ್ರುವ ಕೇಳಿದಾಗ ನಿನ್ನ ತಂದೆ ಈ ರಾಷ್ಟ್ರ ರಾಜ ಉತ್ಥಾನಪಾದನೆಂಬುದಾಗಿ ಅವನ ಹೆಸರು ಮಗು ನೀನು ಮಗು ಹಿಗ್ಗತದೆ ಮರುದಿನ ತನ್ನ ಆಟಕ್ಕೆ ಬರುವ ಮಕ್ಕಳ ಜೊತೆಯಲ್ಲಿ ನಿಮ್ಮನ್ನೆಲ್ಲ ಆಳತಕ್ಕಂಥ ರಾಜ ಅವರೇ ನನ್ನ ತಂದೆ ಉತ್ಥಾನಪಾದನ ಮಗ ನಾನು ಅವ್ರನ್ನ ಗೊಳ್ಳನ್ನಕ್ಕಿ ಬಿಟ್ಟರೆ ಕಪ್ಪ ಉಡ್ಲಿಕ್ಕೆ ಬಟ್ಟೆ ಇಲ್ಲ ತಿನ್ಲಿಕ್ಕೆ ತಿಂಡಿ ಇಲ್ಲ ರಾಜನ ಮಗ ಅಂತ ಹೇಳ್ತಾ ಇದ್ಯಾ ನಿಮ್ಮ ಅಮ್ಮನಿಗೇನು ಕನಸು ಬಿದ್ದಿತ್ತೆ ತಿರುವನ ತಾಯಿ ಬೆಳಿಲಿ ಬಂದು ದೂರು ತಮ್ಮ ನನ್ನನ್ನೆಲ್ಲ ನಿಂದಿಸ್ತಾರೆ ನಗುವನ್ನು ಮುತ್ತಿಕ್ಕಿ ಅಪ್ಪಿಕೊಂಡು ಕಂದ ಮಾನಕ್ಕಿಂತ ಭಗವದ್ಭಕ್ತರಿಗೆ ಅಪಮಾನವೇ ಶ್ರೇಷ್ಠ ಚಿಂತನೆ ಮಾಡಬೇಡ ಭಗವದ್ಭಕ್ತರಿಗೆ ಇದೆಲ್ಲ ಬರ್ತದೆ ಅಪಮಾನವ ಇಂದ ಪುಣ್ಯ ಸಫಲ ಬಾ ಅಪಮಾನಿಂದಪ ಧ್ರವ ರಾಯ ಕಪಟ ಮಾನಗೌರಗಳು ದೊರಕಿದಾಗ ಅಹಂಕಾರವುಂಟಾಗ್ತದೆ ತುಲ್ಯನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಏನಕೇನ ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ಮೇ ಪ್ರಿಯೋನರ ಈತೆಯಲ್ಲಿ ಭಗವಂತ ಭಕ್ತನ ಲಕ್ಷಣ ಹೇಳುವಾಗ ತುಲ್ಯನಿಂದಾ ಸ್ತುತಿ ಮುಂದೆ ಮೌನಿ ಎಂಬ ಪದ ಬಂದಿದೆ ಯಾರಾದರೂ ಹೊಗಳಿದ್ರೆ ಯಾರಾದರೂ ತಗಲಿದ್ರೆ ಅದರ ಕಡೆ ಲಕ್ಷ್ಯ ಕೊಡದೆ ಮೌನವಾಗಿರು ಸುಮ್ಮನಿರು ಹಿಗ್ಗು ಕುಗ್ಗುಳು ನಿನ ಕಡೆ ಬಾರದೇ ಇರಲಿ ಅಂತ ಎಷ್ಟು ಮಂದಿ ಹೊಗಳಿದ್ರು ಎಷ್ಟು ಕಡೆ ತಗಲ್ತುಕೊಟ್ಟರು ಆ ಕಡೆ ಕೊಡದೆ ಸಂತುಷ್ಟೋ ಏನಕೇನ ಚಿತ ಏನ ದೊರಕಿದೆಯೋ ಅದ್ರಲ್ಲ ಸಂತುಷ್ಟ ಯಾವುದಕ್ಕೂ ಅಂಟಿಕೊಳ್ಳಬೇಡ ಸ್ಥಿರಮತಿ ನಿನ್ನ ಬುದ್ಧಿ ಜ್ಞಾನಪೂರ್ವಕವಾಗಿ ಭಕ್ತಿಮಾನ್ವೇ ಪ್ರಿಯೋ ನರ ಅಂತಹ ಭಕ್ತನೇ ನನಗತ್ಯಂತ ಪ್ರಿಯತಮ ರಾಜಪುತ್ರ ಅಂತವನಿಗೆ ಅಹಂಕಾರ ಬರಲಿಕ್ಕಿಲ್ಲ ಧ್ರುವನಿ ಅಪಮಾನವಾಗಿ ದುಃಖದಿಂದ ಹತ್ರ ಕೇಳಿದರೆ ಮಗು ಅಪಮಾನ ಉಳಿತು ಅದು ಅಪರೂಪ ಹರಿಣಾಮ ಸ್ಮರಣೆ ಮಾಡುವವರಿಗೆ ಪ್ರಾರಂಭ ಯಾರು ಮಾಡ್ತಾರ ನೋಡು ಅವರಿಂದಲ್ಲ ಅಪಮಾನ ಬರ್ತದೆ ಪಕ್ವ ದಿಶೆಗೆ ಬಂದ ಮೇಲೆ ಮಾನ ಮಾನಪಮಾನ ಸಮಯ ಭಕ್ತಿ ಅಪಮಾನವಾದರೆ ಇದು ದೇವರ ಕೊಟ್ಟಂತಹ ಶಿಕ್ಷಣವೆಂಬುದಾಗಿ ಸ್ವೀಕಾರ ಮಾಡು ಯಾರಾದರೂ ಹೋಗಲಿದ್ರೆ ಮಾನ ಕೊಟ್ರೆ ಅದಕ್ಕಾಗಿ ಅಹಂಕಾರ ಪಡಬೇಡ ಶ್ರೀಪತಿ ನಿರ್ಮಾಣದೂರ ಮಾನಪ ಮಾನ ನಿನ್ನೋ ವೇಣುಗೋ ಬಾಲಕೃಷ್ಣ ಮಾನ ನಿನ್ನದೋ ವೇಣುಗೋ ಬಾಲಕೃಷ್ಣ ದಾಸರು ಎಂಥ ನುಡಿ ಅಂತ ಬರುವ ಇದೆರಡನ್ನೂ ಕೂಡ ದ್ವಂದ್ವಗಳನ್ನ ಭಗವಂತನ